ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀಗಣೇಶ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶಂಕರಭಗವತ್ಪಾದ ಪೂಜ್ಯರ ವಿವೇಕ ಚೂಡಾಮಣಿ ಇಪ್ಪತ್ತೈದನೇ ಕಂತು ಶಂಕರಭಗವತ್ಪಾದರ ಹಾಗೂ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಹಾಗೂ ಡಾಕ್ಟರ್ ಕೆ ಜಿ ಸುಬ್ರಹ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದವೇದಾಥ ಬ್ರಹ್ಮ ಹಾಗೆ ಸ್ವಾಮಿ ಚಿನ್ಮಯನಾದರು ಇವರೆಲ್ಲರ ಚರಣಾರ್ಭಿಂದಗಳಿಗೆ ಶರಣಾಗುತ್ತಾ ಶಂಕರಾಚಾರ್ಯ ಕೃತಿ ವಿವೇಕ ಚೂಡಾವಣೆ ಇದರಲ್ಲಿ ಇವತ್ತು ನೂರ ಎಂಬತ್ತೊಂಬತ್ತನೇ ಶ್ಲೋಕ ಆತ್ಮ ಅಸಂಗ ಎನ್ನುವಂಥ ವಿಚಾರ ಯೋಜ ವಿಜ್ಞಾನಮಯು ಹೃದಿ ಸ್ಫುರತ್ಯ ಜ್ಯೋತಿ ಕೂಟಸ್ಥ ಸ್ಮ ಕರ್ತಾ ಭೋಕ್ತಿಯುಪಾಧಿ ಸ್ಥಃ ಯ ಅ ವಿಜ್ಞಾನಮಯ ಪ್ರಾಣು ಹೃದಯ ಸ್ಫುರತಿ ಅಯಂ ಜ್ಯೋತಿ ಕೂಟಸ್ಥ ಸನ್ ಆತ್ಮ ಕರ್ತ ಭೋಕ್ತ ಉಪಾಧಿಸ್ಥಃ ವಿಜ್ಞಾನಮಯಸ್ವರೂಪನಾದ ಆತ್ಮನೂ ಹೃದಯದ ಹತ್ತಿರ ಪ್ರಾಣಗಳಲ್ಲಿ ಸ್ವಯಂ ಪ್ರಕಾಶನಾಗಿ ಬೆಳಗುತ್ತಿರ್ತಾನೆ ಈ ಆತ್ಮನು ನಿರ್ವಿಕಾರನಾಗಿದ್ದರೂ ಉಪಾಧಿಯೊಡನೆ ಇರುವುದರಿಂದ ಕರ್ತೃ ಭೋಕ್ತೃವೂ ಆಗಿ ತೋರುತ್ತಾನೆ ಯಾವ ನಮ್ಮ ವ್ಯಕ್ತಿತ್ವವು ಮನಸ್ಸು ಬುದ್ಧಿಗಳ ಪ್ರಭಾವದಿಂದ ಬದಲಾಯಿಸ್ತಾ ಹೋಗ್ತದೆ ಈ ಉಪಾಧಿಗಳ ಪರಿಣಾಮಗಳು ಆತ್ಮನಲ್ಲಿ ಆರೋಪಿತವಾಗ್ತವೆ ಆದರೆ ಆತ್ಮನು ಅಡಿಗಲ್ಲಿನಂತೆ ಕೂಟಸ್ಥನಾದ್ದರಿಂದ ನಿಜವಾಗಿಯೂ ಯಾವ ಪರಿಣಾಮವನ್ನು ಹೊಂದುವುದಿಲ್ಲ ಇವೆಲ್ಲವೂ ಉಪಾಧಿಗಳಿಂದ ಉಂಟಾಗುವ ಭ್ರಮೆ ವಿಚಾರ ಮಾಡಿದರೆ ಉಪಾಧಿಗಳೇ ಮನುಷ್ಯನ ಅವಿದ್ಯೆಯಿಂದ ಉತ್ಪನ್ನವಾದ ಕಲ್ಪನೆ ಕೂಟಸ್ಥ ಅಂದರೆ ಅಡಿಗಲ್ಲಿನಂತೆ ಅಚಲವಾಗಿ ಅವಿಕಾರಿಯಾಗಿರ್ತಕ್ಕಂಥದ್ದು ಅಂತೇಳಿ ಇನ್ನು ನೂರ ತೊಂಬತ್ತನೇ ಶ್ಲೋಕ ಸ್ವಯಂ ಪರಿಚ್ಛೇದುಪೇತ್ಯಬು ತಾದಾತ್ಮ್ಯ ದೋಷೇಣ ಪರಂ ಸರ್ವಾತ್ಮಕ ಸನ್ನಿ ವೀಕ್ಷೆ ಸ್ವಯಂ ಸ್ವತಃ ಪೃಥಕ್ತ ಮೃದೋ ಘ ಘಟಾನಿವ ಅಂದರೆ ಇವನು ಸರ್ವಾತ್ಮನಾದ್ರೂ ಸ್ವಯಂ ವಿಜ್ಞಾನಮೇದ ಪರಿಮಿತ ಭಾವವನ್ನು ತಾನೇ ಹೊಂದಿ ಪರಿಚ್ಛೇದ ಉಪೇತ್ಯ ಬುಧ್ಧೇ ಪರಿಚೇದ ಉಪೇತ್ಯ ತಾದಾತ್ಮ್ಯ ದೋಷೇಣ ಪರಂ ಮೃಷಾ ಆತ್ಮನಃ ಮಿಥ್ಯಾಸ್ವರೂಪವಾದ ದೇಹಾದಿಗಳಲ್ಲಿರುವ ತಾದಾತ್ಮ್ಯ ದೋಷದಿಂದ ಅದೇ ತಾನು ಎಂಬಂತಹ ದೋಷದಿಂದ ಸರ್ವಾತ್ಮಕ ಸನ್ನಪೀ ವೀಕ್ಷತೆ ಸ್ವಯಂ ಸ್ವತಃ ಪೃಥಕ್ವೇನ ಮೃದ ಘಟಾನ್ ಇವ ಮಣ್ಣಿಗಿಂತ ಗಡಿಗೆಗಳು ಬೇರೆ ಅಂತೇಳಿ ಜನರು ತಿಳಿಯುವಂತೆ ತನ್ನನ್ನೇ ತನಗಿಂತ ಬೇರೆಯಾಗಿ ಕಾಣುತ್ತಾನೆ ಆತ್ಮ ಒಂದೇ ಅದಕ್ಕೆರಡನೇದ ಮುಂದಿಲ್ಲ ಆದರೂ ಭ್ರಾಂತಿಕಲ್ಪಿತ ಉಪಾಧಿ ಸಂಪರ್ಕದಿಂದ ಅದು ಪರಿಚಿನ್ನ ಭಾವವನ್ನು ಹೊಂದಿದಂತೆ ತೋರ್ತದೆ ಜಡ ಉಪಾಧಿಯೊಡನೆ ಆತ್ಮವು ಐಕ್ಯತೆ ಪಡೆದಂತಹ ಐಕ್ಯವನ್ನು ಪಡೆದಂತಹಾಗಿ ಉಪಾಧಿಯ ದೋಷಗಳೆಲ್ಲ ಆತ್ಮನಿಗೂ ಅನ್ವಯಿಸುವಂತೆ ತೋರ್ತದೆ ದೇಹಕ್ಕೆ ಸ್ವಲ್ಪ ಅನಾರೋಗ್ಯವಾಗಿದ್ದರೆ ವ್ಯಕ್ತಿಯು ತಾನೇ ಅನಾರೋಗ್ಯ ಭಾವಿಸಿಕೊಂಡು ನೋವನ್ನು ಅನುಭವಿಸ್ತಾನೆ ನಿಜವಾಗಿಯೇ ದೇಹ ತಾನಲ್ಲ ಹೀಗೆ ಅಂದರೆ ಆತ್ಮವು ನನಗಿಂತ ಭಿನ್ನ ಎನ್ನುವುದನ್ನು ಒಪ್ಪುವುದಾದರೆ ಅದು ನನ್ನ ಉಪಾಧಿಗಳಾದ ದೇಹ ಮನಸ್ಸು ಬುದ್ಧಿಗಳಿಗೆ ಅನ್ವಯಿಸ್ತದೆ ಏಕೆಂದರೆ ಅವು ನನ್ನ ಕಲ್ಪನೆಯಿಂದ ಸೃಜಿಸಲ್ಪಟ್ಟು ಹೊರಬಂದ ಭ್ರಾಂತಿ ವಸ್ತುಗಳು ನಾನು ಮರದ ಕೊಂಟನ್ನು ಮರದ ಕೊಂಟೆಂದು ಯಥಾರ್ಥವಾಗಿ ತಿಳಿಯಬೇಕಾದರೆ ಅದರ ಮೇಲೆ ಆರೋಪಿಸಿರುವ ಭೂತದ ಕಲ್ಪನೆಯನ್ನು ಕಿತ್ತೊಗೆಯಬೇಕು ಮಡಕೆ ಕುಡಿಕೆಗಳು ಮಣ್ಣಿನಲ್ಲೇ ನಿರ್ಮಿತವಾಗಿದ್ದರೂ ಅವುಗಳ ನಾಮರೂಪ ಭೇದಗಳಿಂದ ಅವು ಮಣ್ಣಿಗಿಂತ ಬೇರೆ ಅಂತೇಳಿ ಭಾವಿಸ್ತೇವೆ ಆದರೆ ಅವೆಲ್ಲವೂ ಮೂಲತಃ ಒಂದೇ ಮಣ್ಣು ಎಂಬುದನ್ನು ನಾವು ಮರೆಯಬಾರದು ಇನ್ನು ಶ್ಲೋಕ ಉವವ ಪರಾತ್ಮಾಧಿಬವತ್ ಪರತ್ಮಾಧಿರ್ಮಿ ತದ್ಗುಣಾಕಾರಿ ವಹ್ನಿವತ್ ಸದೈಕರು ಪರಸ್ವಭವಾ ಉಪಾಧಿ ಸಂಬಂಧವಶಾತ್ ಪರಾತ್ಮ ಹಿ ಉಪಾಧಿ ಧರ್ಮಾನ್ ಅನುಭಾತಿ ತದ್ಗುಣ ಪರಮಾತ್ಮನ ಸ್ವಭಾವದಿಂದಲೇ ಶ್ರೇಷ್ಠನು ಯಾವಾಗಲೂ ಏಕರೂಪನು ಆಗಿದ್ದರೂ ಕೂಡ ಉಪಾಧಿ ಸಂಬಂಧದಿಂದ ಉಪಾಧಿಯ ಗುಣಗಳುಳ್ಳವನಾಗಿ ವಿಕಾರವಿಲ್ಲದ ಅಗ್ನಿಯು ಕಬ್ಬಿಣದ ವಿಕಾರಗಳನ್ನು ಹೊಂದುವಂತೆ ಅಯೋ ವಿಕಾರಾನ್ ಅವಿಕಾರಿ ವಹನಿವತ ಸದೈಕ ರೂಪ ಅಪಿ ಪರಸ್ವಭಾವತ್ ಉಪಾಧಿಯ ಧರ್ಮಗಳನ್ನು ಅನುಸರಿಸಿ ಪ್ರಕಾಶಿಸ್ತಾನೆ ಹೇಗೆ ಮಡಿಕೆಯೊಳಗಿನ ನೀರು ಮಡಿಕೆಯ ಆಕಾರವನ್ನು ತಳೀತದೋ ಬಾಲ್ ಒಂದು ಬಕೆಟ್ ಅಥವಾ ಬಾಲ್ತಿಯೊಳಗಿನ ನೀರು ಬಾಲ್ತಿಯ ಆಕಾರವನ್ನು ತಳೀತದೋ ಅದೇ ರೀತಿಯಲ್ಲಿ ಆಕಾರವಿಲ್ಲದಿರುವಂತಹ ಆತ್ಮನು ಕೂಡ ಆಯಾ ನಾಮ ರೂಪ ಗುಣ ಇತ್ಯಾದಿಗಳನ್ನು ಆಶ್ರಯಿಸಿಕೊಂಡು ಅದೇ ತಾನಾಗಿ ಪ್ರಕಾಶಿಸ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಇದು ನೂರ ತೊಂಬತ್ತ ಒಂದನೆಯ ಶ್ಲೋಕ ಅಂದರೆ ಅಸಂಗನಾಗಿದ್ದರೂ ಆತ್ಮನು ಸಂಗನಿರುವಂತೆ ಸಂಗನಾಗಿರುವಂತೆ ತೋರಿ ಬರ್ತಾನೆ ಇನ್ನು ಶಿಷ್ಯನ ಪ್ರಶ್ನೆಯ ಮೋಕ್ಷವೆಂದರೆ ಏನು ಶ್ಲೋಕ ನೂರ ತೊಂಬತ್ತೆರಡು ತೊಂಬತ್ತ ಮೂರು ನೂರ ತೊಂಬತ್ತ ವಾಸ್ತು ಜೀವಭಾವ ಪರಾತ್ಮನಃ ತದಪಾಧೇರ್ ಅನಾಧೇರ್ನಾಶ ಇಷ್ಯತೆ ಅಥ್ಯ ಜೀವಭಾವೋವಿ ನಿತ್ಯೋವತಿ ಸಂಸ್ಥಿತಿ ನವರ್ತೆ ತನ್ಮೋಕ್ಷ ಕಥ ಶಿಷ್ಯ ಪ್ರಶ್ನಿಸ್ತಾನೆ ಶ್ರೀಗುರುವೇ ಪರಮಾತ್ಮನ ಜೀವಭಾವವು ಭ್ರಾಂತಿಯಿಂದ ಆಗಿರಲಿ ಅಥವಾ ಬೇರೆ ಯಾವ ಕಾರಣದಿಂದಲಾದರೂ ಆಗಿರಲಿ ಭ್ರಮೇ ಅನ್ಯಥವಾ ಅಸ್ತ ಜೀವಭಾವ ಪರಾತ್ಮನ ತದಾಧೇ ಅನಾಶ ಇಷ್ಯತೆ ಉಪಾಧ್ಯದ್ರಿಂದಲೇ ಆ ಉಪಾಧಿಗೆ ನಾಶವಿರುವುದಿಲ್ಲವಷ್ಟೇ ಆದ್ದರಿಂದ ಇವನ ಜೀವಭಾವವು ಕೂಡ ನಿತ್ಯವಾಗ್ತದೆ ಅತ ಅೀವಭಾವ ಅದು ನಿತ್ಯ ಸಂಸ್ತಿ ನವರ್ತೆತ ತನ್ಮೋಕ್ಷ ಕಥೆ ಮೇ ಶ್ರೀಗುರೋ ವದ ಹೀಗಿರುವಾಗ ಜನನಮರಣ ರೂಪವಾದ ಸಂಸಾರವು ಎಂದಿಗೂ ಹೋಗುವುದೇ ಇಲ್ಲವಲ್ಲ ಹೀಗಿರುವಾಗ ಅವನಿಗೆ ಮೋಕ್ಷ ಹೇಗೆ ಉಂಟಾಗ್ತದೆ ಇದನ್ನು ನನಗೆ ಹೇಳಿ ಯಾಕಂದರೆ ಉಪಾಧಿಯು ಕೂಡ ಅನಾದಿ ಆದದ್ರಿಂದ ಅದಕ್ಕೆ ನಾಶವಿಲ್ಲದೆ ಇರುವುದರಿಂದ ಮೋಕ್ಷ ಹೇಗೆ ಉಂಟಾಗ್ತದೆ ಅಂತೇಳಿ ಹೇಳಿ ಶಿಷ್ಯ ಪ್ರಶ್ನೆ ಮಾಡ್ತಾ ಅದಕ್ಕೆ ಗುರುವಿನ ಉತ್ತರ ಸ್ವಸ್ವರೂಪ ಜ್ಞಾನವೇ ಮುಕ್ತಿಗೆ ಶ್ಲೋಕ ನೂರ ತೊಂಬತ್ನಾಲ್ಕರಿಂದ ಇನ್ನೂರ ಆರರವರೆಗೆ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಶ್ರೀ ಗುರು ಸಮ್ಯಕ್ ಪೃಷ್ಠ ತ್ವಯ ವಿದ್ವನ್ ಸಾವಧಾನೇನ ತೃಣು ಪ್ರಾಮಾಣಕೀ ನ ಭವೀ ಪ್ರಾಮಾಣಿಕೀ ನವತಿ ಮೋಹಿತ ಕಲ್ಪನಾ ಗುರು ಉತ್ತರ ಕೊಟ್ಟ ಎಲೆ ವಿದ್ವಾಂಸನೇ ನೀನು ಬಹಳ ಚೆನ್ನಾಗಿ ಪ್ರಚಿಸಿದ್ದೀಯಾ ಉತ್ತರವನ್ನು ಸಾವಧಾನ ಚಿತ್ತ ಕೇಳು ಭ್ರಾಂತಿಯಿಂದ ಮೋಹಿತರಾದವರ ಕಲ್ಪನೆ ನಿಜವಾಗುವುದಿಲ್ಲ ಭ್ರಮೆಯಿಂದ ಯಾವನೋ ಒಬ್ಬ ಏನೋ ಒಂದು ಹೇಳ್ತಾನೆ ತಪ್ಪು ಕಲ್ಪನೆಯನ್ನು ಅದು ನಿಜ ಆಗಲಿಕ್ಕೆ ಸಾಧ್ಯ ಉಂಟಾ ಹೇಳಿದ ಕೂಡಲೇ ಭ್ರಾಂತಿ ವಿನಾ ತ್ ಅಸಂಗಸ ನಿಷ್ಕ್ರಿಯ ನಿರಾಕೃತೆ ನ ಘಟೇತ ಆರ್ಥ ನ ಘಟೇತ ಅರ್ಥ ಸಂಬಂಧ ಸಂಬಂಧೋ ನಭಸೋ ನೀಲತಾ ನೂರ ತೊಂಬತ್ತೈದನೇ ಶ್ಲೋಕ ಆಕಾಶಕ್ಕೆ ನೀಲತ್ವ ಮೊದಲಾದವಳ ಅಸಂಗತ ಸಂಬಂಧದಂತೆ ಆಕಾಶಕ್ಕೆ ನೀಲ ಬಣ್ಣ ಕಾಣಿಸ್ತದೆ ಆದರೆ ಆಕಾಶದ ಬಣ್ಣ ಅಂತೇಳಿ ಆಕಾಶಕ್ಕೂ ಬಣ್ಣಕ್ಕೂ ಸಂಬಂಧವೇ ಇಲ್ಲ ನಮಗೆ ತೋರುವಂಥದ್ದು ಹೇಗೆ ಅದಕ್ಕೆ ಅದಕ್ಕೂ ಸಂಬಂಧವಿಲ್ಲೋ ಅದೇ ರೀತಿಯಲ್ಲಿ ಸಂಗ್ರಹಿತನು ಕ್ರಿಯೆ ಇಲ್ಲದೋನು ಆಕಾರವಿಲ್ಲದೋನು ಅಸಂಗಸ್ಯ ನಿಷ್ಕ್ರಿಯಸ್ ನಿರಾಕೃತಿಯೇ ಆದಂತಹ ಆತ್ಮನಿಗೆ ನ ಘಟೆಯತ ಅರ್ಥ ಸಂಬಂಧ ಭ್ರಮೆಯಿಂದ ಅಲ್ಲದೆ ಭ್ರಾಂತಿಂ ವಿನ ಬೇರೆ ಯಾವ ಬಾಕಿ ವಸ್ತುಗಳ ಸಂಬಂಧವು ಉಂಟಾಗಲಾರದು ಅಂತೇಳಿ ಹೇಳ್ತಾ ಇದ್ದಾರೆ ಭ್ರಮೆಯಿಂದ ಮಾತ್ರ ಅದಾಗ್ತದೆ ಅಂತೇಳಿ ಸ್ವಯ ದ್ರಷ್ಟುರ್ ರೂಪಸ್ಯ ಪ್ರತ್ಯಬೋಧಾನಂದೂಪಿಸು ಭ್ರಾಂತಿಯ ಪ್ರಾಪ್ತೋ ಜೀವಭಾವೋ ನತ್ಯೋ ಮೋಹಾಪಾಯವಸ್ತ್ಯವಸ್ತುಸ್ವಭಾವತ್ ಅಂದರೆ ನೂರ ತೊಂಬತ್ತಾರನೇ ಶ್ಲೋಕ ಸಾಕ್ಷಿ ಗುಣರಹಿತನೂ ಕ್ರಿಯಾಶೀ ಶೂನ್ಯನೂ ಹಾಗೂ ಅಂತರ್ಯದ ಚಿಧಾನಂದಸ್ವರುಪನೂ ಆಗಿರುವ ಆತ್ಮನಿಗೆ ಬುದ್ಧಿಯ ಭ್ರಾಂತಿಯಿಂದ ಜೀವಭಾವವು ಉಂಟಾಗಿದೆ ಇದು ವಾಸ್ತವಿಕವಾದದ್ದಲ್ಲ ಏಕೆಂದರೆ ಇದು ಅದು ಸ್ವಭಾವದಿಂದಲೇ ಅಸತ್ಯವಾಗಿರುವುದರಿಂದ ಮೋಹವು ಹೋದ ಮೇಲೆ ಅದು ಇರುವುದೇ ಇಲ್ಲ ಸ್ವಸ ದ್ರಷ್ಟು ನಿರ್ಗುಣಸ ಅಕ್ರಿಯಸ ಪ್ರತ್ಯಕ್ಬೋಧಾನಂದರೂಪಿಸು ಭ್ರಾಂತಿಯ ಪ್ರಾಪ್ತ ಜೀವಭಾವ ನ ಸತ್ಯ ಮೋಹಾಪಾಯ ಮೋಹವು ತೊಲಗಲಾಗಿ ನಾಸ್ತಿ ಅವಸ್ತುಸ್ವಭಾವತ್ ಇಲ್ಲದಿರುವುದಕ್ಕೆ ಇರುವಿಕೆ ಹೇಗೆ ಇಲ್ವೋ ಹಾಗಾಗಿ ಮೋಹವು ತೊಲಗಿದಾಗ ಬುದ್ಧಿಗೆ ಜೀವಭಾವವು ಹೋಗ್ತದೆ ಯಾವಭ್ರಾಂತಿಸ್ತಾವದೇವಾ ಸತ್ತಿಥ್ಯಾಜ್ಞಾನೋಜೃಂಭಿತಸ್ಯ ಮಿಥ್ಯಾಜ್ಞಾನೋಜೃಂಭಿತಸ್ಯ ಪ್ರಮಾತ್ ರಜ್ವಾಂ ಸರ್ಪೋ ಭ್ರಾಂತಿಕಾಲೀನ ಏವ ಭ್ರಾಂತಿರ್ನಾಶೇ ನೈವ ಸರ್ಪೋ ಬಿ ತದ್ವತ್ ನೂರ ಶ್ಲೋಕ ಹೇಗೆ ಭ್ರಾಂತಿ ಇರುವವರೆಗೆ ಮಾತ್ರ ಹಗ್ಗದಲ್ಲಿ ಹಾವು ತೋರುತ್ತದೆಯೋ ಮತ್ತು ಭ್ರಾಂತಿ ನಾಶವಾದ ಮೇಲೆ ಸರ್ಪೋ ಇರುವುದಿಲ್ಲವೋ ಹಾಗೆಯೇ ಪ್ರಮಾದವಾದ ಮಿಥ್ಯಾಜ್ಞಾನದಿಂದ ಮೆರೆಯುತ್ತಿರುವ ಈ ಜೀವಭಾವಕ್ಕೆ ಎಲ್ಲಿಯವರಿಗೆ ಭ್ರಾಂತಿ ಇರುವುದು ಅಲ್ಲಿವರಿಗೆ ಮಾತ್ರ ಅಸ್ತಿತ್ವ ಇರ್ತದೆ ಜೀವಭಾವಕ್ಕೆ ಅದರ ನಂತರ ಬ್ರಹ್ಮಭಾವವೇ ಬರ್ತದೆ ಅಂಥೇಳಿ ಅನಾತ್ವವಿದ್ಯಾ ಕಾರ್ಯಸಿ ತಥೇಷ್ಯತೆ ಉತ್ಪನ್ನ ವಿದ್ಯಾಂ ಆವಿಧ್ಯಕನ ಪ್ರಬೋಧೆ ಸ್ವಪ್ನವತ್ಸರ್ವ ಸಹ ಮೂಲ ವಿನಶ್ಯತಿ ಅನಾಧ್ಯ ನಿತ್ಯಂ ಪ್ರಾಗಭಾವಯ ಇ ಇವ ಮತ್ತು ಅದರ ಕಾರ್ಯವು ಕೂಡ ಅನಾದಿ ಅಂತೇಳಿ ತಿಳಿದಿದೆ ಜ್ಞಾನವು ಉತ್ಪನ್ನವಾದಾಗ ಅವಿದ್ಯಾ ಕಾರ್ಯವೆಲ್ಲ ಅನಾದಿ ಆಗಿದ್ದರೂ ಎಚ್ಚೆತ್ತ ಮೇಲೆ ಸ್ವಪ್ನವು ನಾಶವಾಗುವಂತೆ ಮೂಲಸಹಿತ ನಾಶವಾಗ್ತದೆ ಜೀವತ್ತು ಅನಾದಿ ಆದರೂ ಪ್ರಾಕ್ ಅಭಾವದಂತೆ ಅದಕ್ಕೆ ನಾಶವುಂಟು ಆದ್ದರಿಂದ ಅದು ನಿತ್ಯವಲ್ಲವೆಂಬುದು ಸ್ಪಷ್ಟವಾಗಿದೆ ಹಿಂದೆ ಇಲ್ಲದಿರು ಪ್ರಭಾವ ಅಂತೇಳಿ ಅದಕ್ಕೆ ನಾಶ ಇದೆ ಅನಾತ್ವ ಅವಿದ್ಯಾ ಕಾರ್ಯಸಿ ತ್ಯತೆ ಉತ್ಪನ್ನ ವಿದ್ಯ ಆವಿಧ್ಯಕಿ ಪ್ರಬೋಧೆ ಸ್ವಪ್ನವತ್ಸವ ಸಹ ಮೂಲ ವಿನಶ್ಯತಿ ಅನಾ ಅಪಿ ಇದ್ ನೋ ನಿತ್ಯ ಇವ ಸ್ಫುಟಂ ಅವಿಧ್ಯೆ ಮತ್ತು ಅದರ ಕಾರ್ಯವು ಕೂಡ ಅನಾಿ ಎಂಬುದು ತಿಳಿದಿದೆ ಅನಾತ್ವ ಅವಿದ್ಯಾ ಕಾರ್ಯಸಿ ತಷ್ಯತೆ ಉತ್ಪನ್ನಯ ವಿದ್ಯಾಂ ಆವಿಧ್ಯಕ ಅನಾಧ್ಯ ಜ್ಞಾನವು ಉತ್ಪನ್ನವಾದಾಗ ಅವಿದ್ಯಾವೆಲ್ಲ ಅನಾಧಿ ಆಗಿದ್ದರೂ ಎಚ್ಚೆತ್ತ ಮೇಲೆ ಸ್ವಪ್ನವು ನಾಶವಾಗುವಂತೆ ಮೂಲಸಹಿತ ನಾಶವಾಗ್ತದೆ ಯಾವುದು ಅವಿದ್ಯಾಲ್ಲ ಪ್ರಬೋಧೆ ಸ್ವಪ್ನವತ್ಸವ ಸಹ ಮೂಲ ವಿನಶ್ಯತೆ ಅನಾದಿ ಅಪಿ ಇದಂ ನೋ ನಿತ್ಯಂ ಪ್ರಾಗಭಾವ ಇವ ಸ್ಫುಟಂ ಜೀವತ್ತು ಅನಾದಿ ಆದರೂ ಪ್ರಾಗಭಾವದಂತೆ ಅದಕ್ಕೆ ನಾಶ ಉಂಟು ಆದ್ದರಿಂದ ಅದು ನಿತ್ಯವಲ್ಲ ಎಂಬಂಥದ್ದು ಸ್ಪಷ್ಟವಾಗಿದೆ ಅಂಥೇಳಿ ಅಂದರೆ ಕಾರಣವು ಅನಾದಿ ಆಗಿದ್ದರೆ ಅದರ ಕಾರ್ಯವು ಅದೇ ಲಕ್ಷಣ ಉಳ್ಳದಾಗಿರಬೇಕು ಅಜ್ಞಾನ ಅವಿದ್ಯೆಗಳು ಆದಿ ಇಲ್ಲದವುಗಳು ಆದ್ದರಿಂದ ಅವುಗಳ ಕಾರ್ಯಗಳು ಅನಾದಿ ಅವಿದ್ಯೆಯೇ ಮೊದಲ ಆಲೋಚನೆಗೆ ಕಾರಣ ಆದ್ದರಿಂದ ಅವಿದ್ಯೆಯು ಕಾಲದ ಪರಿಗಣನೆಗೆ ಮೊದಲೇ ಇದ್ದದ್ದು ಆದರೆ ಯಥಾರ್ಥ ಜ್ಞಾನ ಉಂಟಾದಾಗ ತಪ್ಪು ತಿಳುವಳಿಕೆ ಕಾರಣ ರೂಪವಾದ ಅಜ್ಞಾನ ಇರುವವರೆಗೂ ಅದರ ಕಾರ್ಯವಾದ ತಪ್ಪು ತಿಳುವಳಿಕೆ ಇದ್ದೇ ಇರುತ್ತದೆ ಆದರೆ ಇದಕ್ಕೆ ಅಂತ್ಯವನ್ನುಂಟು ಮಾಡುವ ಸಾಧನವೂ ಅಜ್ಞಾನಕ್ಕೆ ವಿರೋಧಿ ಆದದು ಜ್ಞಾನ ಜ್ಞಾನವಿದ್ದ ಕಡೆ ಅಜ್ಞಾನವಿರಲು ಸಾಧ್ಯವಿಲ್ಲ ಬೆಳಕಿದ್ದ ಕಡೆ ಕತ್ತಲು ಹೇಗೆ ಇರುವುದಿಲ್ಲ ಹಾಗೆ ಬೆಳಕು ಕತ್ತಲು ಎರಡೂ ಒಂದೇ ಕಡೆ ಒಂದೇ ಕಾಲದಲ್ಲಿ ಒಟ್ಟಿಗಿರುವುದು ಅಸಂಭವ ಅನಾದಿ ಕಾಲದಿಂದ ಗಾಢಾಂಧಕಾರದಿಂದ ತುಂಬಿದ್ದರೂ ಅಲ್ಲಿಗೆ ಬೆಳಕನ್ನು ತಂದರೆ ಕಗ್ಗತ್ತಲೂ ಕೂಡ ಮಾಯವಾಗ್ತದೆ ಹಾಗೆಯೇ ಆತ್ಮಜ್ಞಾನವು ಉದಿಸಿದ ಕೂಡಲೇ ಅಜ್ಞಾನವು ತನ್ನ ಪರಿಣಾಮಗಳಾದಂತಹ ಅಗ್ರಹಣ ಮತ್ತು ಅನ್ಯಥಾಗ್ರಹಣ ಇವೆರಡರ ಜೊತೆಯಲ್ಲಿ ಅನಾದಿ ಕಾಲದಿಂದಲೂ ಇದ್ದರು ಅದು ಕೊನೆಗೊಳ್ಳಲೇಬೇಕು ಅಗ್ರಹಣ ಅಂದರೆ ಸ್ವೀಕರಿಸದೇ ಇರತಕ್ಕಂಥದ್ದು ಅನ್ಯಥಾಗ್ರಹಣ ಅಂದರೆ ಒಂದು ಇನ್ನೊಂದಾಗಿ ಕಾಣುವಂಥದ್ದು ಒಂದು ಇಲ್ಲಾಂದರೆ ಕಾಣುವಂಥ ಆಗ್ರಹಣ ಅನ್ಯಥಾಗ್ರಹಣ ಅಂದರೆ ಒಂದನ್ನು ಮತ್ತೊಂದಾಗಿ ತಿಳಿಯುವಂಥದ್ದು ಹೀಗೆ ಇವೆರಡೂ ನಾಶವಾಗ್ತದೆ ಯಾಕೆಂದರೆ ಸಮ್ಯಕ್ ಜ್ಞಾನವಾದ ಮೇಲೆ ವಸ್ತುವಿನ ಅಜ್ಞಾನವಾಗಲಿ ಅಥವಾ ಅದನ್ನು ಬೇರೊಂದಾಗಿ ತಿಳಿಯುವುದಾಗಲಿ ಸಾಧ್ಯವಾಗುವುದಿಲ್ಲ ಆತ್ಮದ ಕುರಿತಾದ ಅಜ್ಞಾನವಾಗಲಿ ಆತ್ಮವನ್ನು ಇನ್ನೊಂದಾಗಿ ತಿಳಿಯುವುದಾಗಲಿ ಅಥವಾ ದೇಹವನ್ನೇ ಆತ್ಮ ಅದಕ್ಕೆ ತಿಳಿಯುವುದಾಗಲಿ ಇದೆಲ್ಲ ಕೊನೆಗೊಳ್ತದೆ ಅಂಥೇಳಿ ಅನಾಧೇರಪಿ ವಿಧ್ವಂಸ ಪ್ರಾಗಭಾವಸ್ಯ ವೀಕ್ಷಿತ ಯದ್ಬುಧುಪಾಧಿ ಸಂಬಂಧಾತ್ ಪರಿಕಲ್ಪಿತ ಜೀವತ್ವನ್ನತಥೋನತ್ತು ಸ್ವರೂಪೇಣ ವಿಲಕ್ಷಣ ಸಂಬಂಧಸ್ತ್ವಾತ್ಮನೋಬುಧ್ಯಾ ಮಿಥ್ಯಾಜ್ಞಾನ ಪುರಸ್ಸರ ಇನ್ನೂರು ಇನ್ನೂರ ಒಂದನೇ ಶ್ಲೋಕ ಅಂದರೆ ಅವಿದ್ಯು ಅನಾದಿ ಆದರೂ ಜ್ಞಾನವು ಒದಿಸಿದ ಮೇಲೆ ಅದು ಕೊನೆಗೊಡುತ್ತದೆ ನಿನ್ನ ಪ್ರಶ್ನೆಯು ಯುಕ್ತಿಯುತವಾಗಿದ್ದರೂ ಅದಕ್ಕೆ ಸಮಂಜಸವಾದ ಉತ್ತರವಿದೆ ಅಂತೇಳಿ ಗುರು ಹೇಳ್ತಾ ಇದ್ದೇನೆ ಶಿಷ್ಯನಿಗೆ ಅಂದರೆ ಪ್ರಾಗಭಾವ ಅನಾದಿ ಆಗಿದ್ದರೂ ಅಜ್ಞಾನ ಎಂಬತಕ್ಕಂಥ ಅನಾದಿ ಆಗಿದ್ದರೂ ಅದಕ್ಕೆ ನಾಶವಿರುವುದು ಕಂಡು ಬರ್ತದೆ ಬುದ್ಧಿ ಎಂಬ ಉಪಾಧಿಯ ಸಂಬಂಧದಿಂದ ಆತ್ಮನಲ್ಲಿ ಕಲ್ಪಿತವಾದ ಜೀವತ್ವವು ನಿಜವಲ್ಲ ಆದರೆ ಉಪಾಧಿಗಿಂತ ಭಿನ್ನವಾದ ಆತ್ಮವು ಸ್ವರೂಪದಿಂದ ವಿಲಕ್ಷಣವಾದದ್ದು ಬೇರೆ ಲಕ್ಷಣವುಳ್ಳದ್ದು ವಿಶೇಷವಾದ ಲಕ್ಷಣ ಬುದ್ಧಿಯೊಡನೆ ಕಲ್ಪಿತವಾದ ಆತ್ಮ ಸಂಬಂಧವು ಮಿಥ್ಯಾಜ್ಞಾನಪೂರ್ವಕವಾದದ್ದು ಅಂತೇಳಿ ಹೇಳ್ತಾ ಇದ್ದಾರೆ ಅವಿದ್ಯೆಗೆ ನಾಶವಿರುವುದಾದರೆ ಓ ಗುರುವೇ ದಯಮಾಡಿ ಅದನ್ನು ಕೊನೆಗಾಣಿಸುವ ವಿಧಾನವನ್ನು ಅದರ ರಹಸ್ಯ ಸಾಧನೆಯನ್ನು ನನಗೆ ತಿಳಿಸಿಕೊಡಿ ಎಂಬಂತಾದ ಶಿಷ್ಯನು ಹಿಂದೆ ಕೇಳಿರತಕ್ಕಂತಹ ಪ್ರಶ್ನೆ ಈಗ ಇನ್ನು ಎರಡನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ವಿನಿವೃತ್ತಿರ್ ಭವೆತ್ತ ಸಮ್ಯಕ್ ಜ್ಞಾನೇ ನನ ಅನ್ಯಥ ಬ್ರಹ್ಮಾತ್ಮೈಕತ್ವವಿಜ್ಞಾನ ಸಮ್ಯಕ್ ಜ್ಞಾನ ಶ್ರು ಮತಂ ಆ ಉಪಾಧಿಯ ನಿವೃತ್ತಿ ಹೇಗಾಗ್ತದೆ ಸಮ್ಯಕ್ ಜ್ಞಾನದಿಂದ ಹೊರತು ಬೇರೆ ರೀತಿಯಿಂದ ಅಲ್ಲ ಸರಿಯಾದ ಜ್ಞಾನದಿಂದ ಜೀವಾತ್ಮ ಪರಮಾತ್ಮ ಇವರ ಅಭೇದ ಜ್ಞಾನವೇ ಎರಡು ಒಂದಿರತಕ್ಕಂಥ ಜ್ಞಾನವೇ ಸಮ್ಯಕ್ ಜ್ಞಾನ ಎಂಬುದು ಅಭಿಪ್ರಾಯ ಅಂತೇಳಿ ಹೇಳ್ತಾ ಇದ್ದಾರೆ ಸಮ್ಯಗ್ ಸಮ್ಯಕ್ ವಿವೇಕ ಇವ ಸಿದ್ಧ ತೋ ವಿವೇಕಃ ಪ್ರತ್ಯಗಾತ್ಮ ಸದಾತ್ಮನೋಃ ಇನ್ನೂರ ಮೂರನೇ ಶ್ಲೋಕ ಜೀವಾತ್ಮ ಪರಮತ್ಮನ ಅಭೇದ ಜ್ಞಾನವು ಆತ್ಮ ಅನಾತ್ಮ ವಸ್ತುಗಳು ಸರಿಯಾದ ವಿವೇಚನೆಯಿಂದ ಮಾತ್ರ ಸಿದ್ಧಿಸ್ತದೆ ಆದ್ದರಿಂದ ಪ್ರತ್ಯಗಾತ್ಮ ಮತ್ತು ಅನಾತ್ಮ ಅವೆರಡನ್ನೂ ಸ ಚೆನ್ನಾಗಿ ವಿವೇಚನೆ ಮಾಡಬೇಕು ಜಲಂ ಪಂಕವದತ್ಯಂತ ಪಂಕಾಪಾಯ ಜಲ ಸ್ಫುಟ ಯಥ ಭಾತಿ ದೋಷಭಾವೇ ಸ್ಫುಟ ಪ್ರಭ ಪ್ರಭ ಕೆಸರಿನಿಂದ ಕೂಡಿದ ನೀರು ಕೆಸರು ಹೋದ ಮೇಲೆ ಹೇಗೆ ಸ್ವಚ್ಛವಾಗಿ ತೋರ್ತದ ಹಾಗೆ ಆತ್ಮನು ಕೂಡ ದೋಷವಿಲ್ಲದಿರುವಾಗ ಸ್ಪಷ್ಟವಾಗಿ ಪ್ರಕಾಶಿ ಅಸನ್ನಿವೃತ್ತೌದು ಸದಾ ಆತ್ಮನ ಸ್ಫುಟ ಪ್ರತೀತಿರೇತ ಭೇತ್ ಪ್ರತೀಚ ತೋ ನಿರಾಸ ಕಣೀಯೇ ಸದಾತ್ಮನಃ ಸಾ ವಸ್ತುನಹ ಅಸದ್ವಸ್ತುವನ್ನು ವಿಚಾರದಿಂದ ತೊಡೆದು ಹಾಕಿದಾಗ ಆ ಪ್ರತ್ಯೇಕ ಆತ್ಮನಿಗೆ ಸದ್ರೂಪದಿಂದ ಅರಿವು ಉಂಟಾಗ್ತದೆ ಆದ್ದರಿಂದ ಅಸದ್ರೂಪವಾದ ಅಹಂಕಾರಾದಿ ವಸ್ತುಗಳನ್ನು ನಾವು ನಿರಾಕರಿಸಬೇಕು ಅಥೋನಾ ಪರಾತ್ಮ ಸ್ಯಾತ್ ವಿಜ್ಞಾನಮಯಶಾಕ್ ವಿಕಾರಿತ್ವಜತ್ ಪರಿಚಿನ್ನವೇತು ದೃಶ್ಯತ್ವಾವಿಚಾರಿ ವ್ಯವಿಚಾರಿತ್ವಾನ್ ನಿತ್ಯೋ ನಿತ್ಯ ಇಷ್ಯತೆ ಇನ್ನೂರ ಆರನೇ ಶ್ಲೋಕ ಆದುದರಿಂದ ವಿಜ್ಞಾನಮಯ ಕೋಶವು ಕೂಡ ಪರಮಾತ್ಮನ ಆಗುವುದಿಲ್ಲ ಯಾಕೆಂದರೆ ಅದು ವಿಕಾರಗಳನ್ನು ಹೊಂದುತ್ತದೆ ಜಡಸುವಾಗು ಇಂದ್ರಿಯಗಳ ಇಂದ್ರಿಯಗಳಿಗೆ ದೃಶ್ಯವಸ್ತುವಾಗಿದೆ ಹಾಗೂ ಯಾವಾಗಲೂ ಕಾಣಿಸುವಂಥದ್ದಲ್ಲ ಆದ್ದರಿಂದ ಅನಿತ್ಯವಾದ ವಿಜ್ಞಾನಮಯ ಕೋಶವನ್ನು ಶಾಶ್ವತವಾದ ಆತ್ಮನೆಂದು ಹೇಳಲಾಗುವುದಿಲ್ಲ ವಿಜ್ಞಾನಮಯ ಕೋಶವನ್ನು ಆತ್ಮವಲ್ಲವೆಂದು ಈ ಶ್ಲೋಕದಲ್ಲಿ ಅಲ್ಲಗಳಿದೆ ಅದು ಆತ್ಮವಾಗಲಾರದೆಂಬುದಕ್ಕೆ ಈ ಕ ಕೆಳಗಿನ ಕಾರಣಗಳನ್ನು ಕೊಟ್ಟಿದೆ ಒಂದು ವಿಕಾರಿತ್ವಾತ್ ಅದು ವಿಕಾರ ವಿಕಾರಕ್ಕೊಳಗಾಗ್ತದೆ ವಿಜ್ಞಾನಮಯ ಕೋಶ ನಮ್ಮ ಭಾವನೆಗಳು ಧ್ಯೇಯಗಳು ಬದಲಾವಣೆ ಆಗ್ತಾ ಒಂದೇ ರೀತಿ ಇರುವುದಿಲ್ಲ ವಿಜ್ಞಾನವೇ ಒಂದೇ ರೀತಿ ಇರುವುದಿಲ್ಲ ನೋಡಿ ಒಂದೇ ಸಹ ಅಂತ ಹೇಳೋದು ಇನ್ನೊಂದು ಸಹ ಅಂತ ಹೇಳ್ತದೆ ಹಾಗೇ ವಿಜ್ಞಾನಮಯ ಕೋಶ ನಮ್ಮ ಬುದ್ಧಿ ಬುದ್ಧಿಯ ನಿಶ್ಚಯ ಕೂಡ ಒಮ್ಮೆ ಸರಿ ಅಂತ ಕಾಣುವಂಥದ್ದು ಇನ್ನೊಮ್ಮೆ ತಪ್ಪು ಅಂತ ಕಾಣ್ತದೆ ಹಾಗೇ ಅದು ವಿಕಾರಿತ್ವ ಹಾಗಾಗಿ ಅದು ಆತ್ಮ ಅಲ್ಲ ಸ್ಥಿರವಾದ್ದಲ್ಲ ಜಡತ್ವಾತ್ ಬುದ್ಧಿಯು ಸ್ವತಃ ಜಡವಾದದ್ದು ಆತ್ಮದ ಬೆಳಕದರ ಮೇಲೆ ಬಿದ್ದಾಗ ಮಾತ್ರ ಅದು ಅದರ ಚೈತನ್ಯ ಸ್ವಭಾವವನ್ನು ಪಡೀತದೆ ಚಂದ್ರನ ಮೇಲೆ ಸೂರ್ಯನ ಬೆಳಕು ಬಿದ್ದ ಹಾಗೆ ಹಾಗಾಗಿ ಅದೇ ಆತ್ಮ ಅಲ್ಲ ಪರಿಚ್ಛಿನ್ನ ಹೇತುತಃ ಪರಿಚ್ಛಿನ್ನತ್ವ ಹೇತುತಃ ಅಂದರೆ ಬುದ್ಧಿಶಕ್ತಿಗೆ ಇದಿಮತಿಗಳು ಉಂಟು ಕಾಲದೇಶ ಸ್ಥಿತಿಗಳ ಪರಿಮಿತಿಗೆ ಬುದ್ಧಿ ಒಳಪಟ್ಟಿರ್ತದೆ ಒಬ್ಬ ಕಲೆಗಾರ ತನ್ನ ಕಲೆಯಲ್ಲಿ ನಿಪುಣನಾಗಿರ್ಬೋದು ಆದರೆ ಅವನಿಗೆ ಭೌತಿಕ ಶಾಸ್ತ್ರದ ಪರಿಜ್ಞಾನವಿಲ್ಲದೇ ಹೀಗೆ ಒಂದು ಮಿತಿ ಇದೆ ದೃಶ್ಯತ್ವಾದ ನಮ್ಮ ಬುದ್ಧಿ ನಮ್ಮ ಗೋಚರಕ್ಕೆ ಬರ್ತದೆ ನಾವು ಕೆಲವೇಳೆ ನಾನು ಮಂದ ಬುದ್ಧಿ ಒಳ್ಳೆದಾಗಿದ್ದೀನಿ ನಾನು ಚುರುಕಾಗಿದ್ದೀನಿ ಇತ್ಯಾದಿ ಹೇಳ್ತೇವೆ ಅಂದರೆ ನಮಗೆ ಅದು ತಿಳುವಳಿಕೆಗೆ ಬರ್ತದೆ ಹಾಗಾಗಿ ಆತ್ಮ ಅಂಥದ್ದಲ್ಲ ಹಾಗಾಗಿ ಆತ್ಮ ಅಲ್ಲ ವ್ಯಭಿಚಾರಿತ್ವಾದ ಬುದ್ಧಿ ಎಲ್ಲ ಕಾಲಗಳಲ್ಲಿ ಕೆಲಸ ಮಾಡುವುದಿಲ್ಲ ಗಾರ್ಡನ್ ಇದ್ರೆಯಲ್ಲಿ ವೃತ್ತಿಯೇ ಇರುವುದಿಲ್ಲ ಅದು ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಕ್ರಮವಾಗಿ ಕೆಲಸ ಮಾಡ್ತದೆ ಎಚ್ಚರದ ಅವಸ್ಥೆಯಲ್ಲಿ ಕನಸಿನಲ್ಲಿ ಬುದ್ಧಿಯು ವಕ್ರ ರೀತಿಯಲ್ಲಿ ತೋರಿಕೊಡ್ತದೆ ಹೀಗೆ ಒಂದೇ ಸ್ಥಿತಿಯಲ್ಲಿ ಇಲ್ಲಿ ವಿಜ್ಞಾನಮಯ ಕೋಶ ಆತ್ಮನಾಗೋದಿಲ್ಲ ಇನ್ನು ಅನಿತಹ ಅಂದರೆ ಬುದ್ಧಿಯು ಅನಿತ್ಯ ಶಾಶ್ವತವಲ್ಲ ನಿತ್ಯವಲ್ಲ ಅದಕ್ಕೆ ಉತ್ಪತ್ತಿನಾಶಗಳು ಉಂಟು ಕೆಲವು ಸಲ ಬುದ್ಧಿ ತೋರಿಕೊಳ್ಳೋದು ಕೆಲವು ಕಡೆ ಮಾಯವಾಗ್ತದೆ ಬುದ್ಧಿಗೆ ಮಂಕುಕವಿದಾಗ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಏರಿಳಿತಗಳು ಉಂಟು ಒಂದೇ ಈ ರೀತಿಯ ವಿಜ್ಞಾನಮಯ ಕೋಶನೂ ಅದಕ್ಕೆ ವಿರುದ್ಧ ಧರ್ಮವುಳ್ಳ ಆತ್ಮನಾಗಲಾರ ಆಚಾರ್ಯರು ಇಲ್ಲಿ ಇಲ್ಲಿಗೆ ವಿಜ್ಞಾನಮಯ ಕೋಶದ ಉಪಸಂಹಾರ ಮಾಡಿ ಅದರ ಅನಾತ್ಮತ್ವವನ್ನು ಸ್ಪಷ್ಟಪಡಿಸಿದ್ದಾರೆ ಮುಂದಿನ ಶ್ಲೋಕದಲ್ಲಿ ಜೀವದ ಮತ್ತೊಂದು ಕೋಶವಾದ ಆನಂದಮಯ ಕೋಶವನ್ನು ಚರ್ಚಿಸ್ತಾರೆ ಶ್ಲೋಕ ಇನ್ನೂರ ಏಳರಿಂದ ಇನ್ನೂರ ಹನ್ನೊಂದರವರೆಗೆ ಆನಂದಮಯ ಕೋಶ ಇದನ್ನು ನಾವು ನಾಳೆ ದಿವಸ ನೋಡೋಣ ಇಲ್ಲಿಗೆ ವಿವೇಕ ಚೂಡಾವಣೆ ಇಪ್ಪತ್ತೈದನೇ ಕಂತನ್ನು ನಮ್ಮ ಮಾಡೋಣ ನಾಳೆ ಇಪ್ಪತ್ತಾರನೇ ಕಂತು ಹರೇ ರಾಮ ಶ್ರೀಶಂಕರ ಅರ್ಪಿತ ಮಸ್ತು ಓಂ ತತ್ಸದ್